ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳು ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳವರನ್ನು ಕುರಿತು ಬರೆಯುವುದಾಗಲಿ ಬರೆಸುವುದಾಗಲಿ ನನಗೆ ತುಂಬಾ ಕಷ್ಟದ ಕೆಲಸ ನಾನು ಎಲ್ಲಿ ಮೊದಲು ಮಾಡಬೇಕು ಎಲ್ಲಿ ಕೊನೆ ಎಂಬ ವಿಷಯಾನುಕ್ರಮವೇ ಒಂದು ಕಷ್ಟಾಂಶ ಅದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸಿನ ಆವೇಗವನ್ನು ಮಾತು ಬಿಟ್ಟರೆ ಅದು ನ್ಯಾಯಕ್ಕಿಂತ ಕಡಿಮೆಯಾದೀತು ಹೀಗೆ ಸಾಮಂಜಸ್ಯವನ್ನು ಕಾಣುವ ಕಷ್ಟ ದೊಡ್ಡದಾಗಿದ್ದರೂ ಶ್ರೀನಿವಾಸ ಶಾಸ್ತ್ರಿಗಳವರನ್ನು ಸ್ಮರಿಸುವುದರಲ್ಲಿ ನನ್ನ ಮನಸ್ಸಿಗೆ ಒಂದು ಸಂತೋಷ ಅದು ನನಗೆ ಕರ್ತವ್ಯವೆಂಬ ಶ್ರದ್ಧೆಯೂ ಅದು ಮಹಾರಾಜರಿಗೆ ನಾನು ತಿಳಿಸಬೇಕಾದ್ದೆಂಬ ಸುಕೃತ ಗೌರವವೂ ಉಂಟು ಆದ್ದರಿಂದ ಸಮಯ ಸ್ಫೂರ್ತಿಯಿಂದ ಬಂದದ್ದನ್ನು ಆಯಾ ಕ್ಷಣಕ್ಕೆ ನೆನಪು ಬಂದಂತೆ ಆಯಾ ಇಲ್ಲಿ ಗುರುತು ಮಾಡಲು ಪ್ರಯತ್ನಿಸುತ್ತೇನೆ ಶ್ರೀನಿವಾಸ ಶಾಸ್ತ್ರಿಗಳು ಶಾಸ್ತ್ರಿಗಳ ಜೀವನ ಚರಿತ್ರೆಯನ್ನು ನನ್ನ ಮಾನ್ಯ ಮಿತ್ರರು ಶ್ರೀಮಾನ್ ಪಿ ಗೋತಂಡರಾಯರು ಇಂಗ್ಲಿಷ್ನಲ್ಲಿ ವಿಸ್ತಾರವಾಗಿ ಸುಂದರವಾಗಿ ಬರೆದಿದ್ದಾರೆ ಶಾಸ್ತ್ರಿಗಳ ಜನ್ಮದಿನ ಮೊದಲಾದ ತಪಶೀಲುಗಳನ್ನು ಅಲ್ಲಿ ಕಾಣಬಹುದು ಡೆನ್ಹ್ಯಾಮ್ ವರ್ಷ ಸಾವಿರದ ಇರಬಹುದು ಆಗ ಮದ್ರಾಸಿನಲ್ಲಿ ಎಜುಕೇಷನಲ್ ರೆವ್ಯೂ ಎಂಬ ಮಾಸಪತ್ರಿಕೆ ಪ್ರಕಟವಾಗುತ್ತಿತ್ತು ಅದನ್ನು ಶ್ರೀನಿವಾಸ ವರದಾಚಾರಿ ಅಂಡ್ ಕಂಪನಿ ಎಂಬ ಪುಸ್ತಕ ವ್ಯಾಪಾರ ಸಂಸ್ಥೆ ಪ್ರಕಟಿಸುತ್ತಿತ್ತು ಅದು ಬಹಳ ದೊಡ್ಡ ಸಂಸ್ಥೆ ಸುಮಾರು ಮೂವತ್ತು ವರ್ಷ ಪ್ರಸಿದ್ಧವಾಗಿ ಕೆಲಸ ಮಾಡಿ ಕಡೆಗೆ ಒಂದು ಅಗ್ನಿಯ ಅಪಘಾತದಿಂದ ನಷ್ಟಪಟ್ಟು ಆಮೇಲೆ ಮರೆಯಾಯಿತು ಈಗ ಅದು ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆ ಮಾಸಪತ್ರಿಕೆಯ ಸಂಪಾದಕರಾಗಿದ್ದವರು ಥಾಮಸ್ ಡೆನ್ಹ್ಯಾಮ್ ಎಂಬುವರು ಇವರು ಪಚ್ಚಯ್ಯಪ್ಪ ಕಾಲೇಜಿನ ಅಧ್ಯಕ್ಷರಾಗಿದ್ದರು ಡೆನ್ಹ್ಯಾಂ ಅವರು ಚರಿತ್ರೆಯಲ್ಲಿಯೂ ರಾಜ್ಯಶಾಸ್ತ್ರ ಅಸ್ ಅರ್ಥಶಾಸ್ತ್ರಗಳ ಪಾಠದಲ್ಲಿಯೂ ಪಂಡಿತರಾಗಿ ಪ್ರವೀಣ ಏಣಿಸಿದ್ದರು ಆಮೇಲೆ ಇವರು ಮೈಸೂರು ಮಹಾರಾಜ ಕಾಲೇಜಿನ ಅಧ್ಯಕ್ಷರಾಗಿದ್ದು ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆಗೆ ಪೂರ್ವಭಾವಿಯಾಗಿ ಯೋಜನೆಗಳನ್ನು ಸಿದ್ಧಪಡಿಸಿ ಬಳಿಕ ರಿಜಿಸ್ಟ್ರಾರ್ಾಗಿಯೂ ಇದ್ದರು ಸತ್ಪುರುಷರು ನಮ್ಮ ಎಚ್ವಿ ನಂಜುಂಡಯ್ಯನವರಿಗೆ ಡೆನ್ಹಾಂ ಅವರಲ್ಲಿ ತುಂಬಾ ವಿಶ್ವಾಸ ಡೆನ್ಹ್ಯಾಮ್ ರವರು ಎಜುಕೇಶ್ನಲ್ ರಿವ್ಯೂ ಪತ್ರಿಕೆಯ ಸಂಪಾದಕರೆಂದು ಹೆಸರಾಗಿದ್ದರು ವಾಸ್ತವವಾಗಿ ಪತ್ರಿಕೆಯ ಕಾರ್ಯವನ್ನು ನಡೆಸುತ್ತಿದ್ದವರು ಅದೇ ಪಚ್ಚಯ್ಯಪ್ಪ ಕಾಲೇಜಿನ ಇಂಗ್ಲಿಷ್ ಪ್ರೊಫೆಸರ್ ಕೆಬಿ ರಾಮನಾಥಯ್ಯರ್ ಅವರು ರಾಮನಾಥಯ್ಯರ್ ಕುರಿತು ವಿಶೇಷವಾಗಿ ಒಂದು ಮಾತು ಹೇಳಬೇಕಾದಿದೆ ಅವರು ಇಂಗ್ಲಿಷ್ ಪಾಂಡಿತ್ಯ ಎಷ್ಟು ಮಟ್ಟಿದ್ದ ಮಟ್ಟಿನದೆಂದರೆ ಇಂಡಿಯಾದೇಶದ ವಯಸರಾಯರಲ್ಲಿ ಮಹಾವಿದ್ವಾಂಸನೆಂದು ಮಹೋದ್ದ ಮಹೋದ್ದತನೆಂದು ಹೆಸರಾಗಿದ್ದ ಲಾರ್ಡ್ ಕರ್ಜನ್ನರು ರಾಮನಾಥಯ್ಯರ್ ಪಾಂಡಿತ್ಯವನ್ನು ಮೆಚ್ಚಿಕೊಂಡು ತಾನು ನಿಯಮಿಸಿದ ಎಜುಕೇಷನ್ ಕಮಿಷನ್ ಸಮಿತಿಗೆ ಅಯ್ಯರ್ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಿದ್ದ ವ್ಯಕ್ತಿಶಃ ರಾಮನಾಥಯ್ಯರ್ ಅವರು ನಯವಿನಯಗಳಿಂದಲೂ ಔದಾರ್ಯ ನಿಷ್ಪಕ್ತ ನಿಷ್ಪಕ್ಷಪಾತಗಳಿಂದಲೂ ಸಭ್ಯಶ್ರೇಷ್ಠರೆಂದು ಗಣ್ಯರಾಗಿದ್ದರು ಗೋವಿಂದ ರಾಘವಯ್ಯರ್ ಅವರನ್ನು ಲಿಬರಲ್ ಪಕ್ಷದ ವಾರ್ಷಿಕ ಅಧಿವೇಶನಕ್ಕೆ ಅಧ್ಯಕ್ಷರನ್ನಾಗಿ ಚುನಾಯಿಸಿದರು ಆಗ ಅದನ್ನು ಕುರಿತು ಮದರಾಸಿನ ಹಿಂದೂ ಪತ್ರಿಕೆ ಹಾಸ್ಯ ಮಾಡಿ ಟೀಕಿಸಿತು ಲಿಬರಲ್ಗಳು ಕುಬ್ಜರು ಎಂದು ಪ್ರೊಫೆಸರ್ ರಾಮನಾಥ್ ಅವರು ಇದಕ್ಕೆ ಉತ್ತರ ಬರೆದು ನಿಮ್ಮ ಮಾತು ಬಹು ಚೆನ್ನಾಗಿದೆ ಇಲ್ಲಿ ನಾವೆಲ್ಲ ಕುಬ್ಜರೇ ಇಂತಹ ಕುಳ್ಳರ ಸಭೆಗೆ ನಿಮ್ಮತ್ತ ಅತ್ಯುನ್ನತರನ್ನು ಬರಮಾಡಿಕೊಳ್ಳಲಾದೀತೇ ಗೋವಿಂದ ರಾಘವಯ್ಯರ್ ನೀವು ಹೇಳುವಂತೆ ಕುಳ್ಳರು ಅವರು ಅವರ ಅನುಯಾಯಿಗಳಾದ ನಾವೆಲ್ಲರು ನಾವೆಲ್ಲ ಕುಳ್ಳರೆ ಎಂದರು ನೆಸ್ಫೀಲ್ಡ್ ಎಜುಕೇಶನಲ್ ರಿವ್ಯೂ ಪತ್ರಿಕೆಯ ಪತ್ರಿಕೆಗೆ ವಿಮರ್ಶನೆಗಾಗಿ ಆಗಾಗ ಗ್ರಂಥಗಳು ಬರುತ್ತಿದ್ದವು ಹಾಗೆ ಬಂದ ಗ್ರಂಥಗಳಲ್ಲಿ ಮ್ಯಾಕ್ಸ್ಮಿಲನ್ ಕಂಪನಿಯವರು ಪ್ರಕಟಪಡಿಸಿದ ವ್ಯಾಕರಣ ಗ್ರಂಥಾವಳಿ ಇತ್ತು ಆ ಗ್ರಂಥಾವಳಿಯಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢ ತರಗತಿಗಳಿಗೆ ಉದ್ದೇಶಿತವಾದ ಪುಸ್ತಕಗಳು ಮಾರೋ ನಾಲ್ಕೋ ಇದ್ದವು ಗ್ರಂಥಗತ್ತ ಜೆಸಿ ನೆಸ್ಫೀಲ್ಡ್ ಎಂಬಾತ ಈ ಗ್ರಂಥಗಳನ್ನು ವಿಮರ್ಶನೆಗಾಗಿ ಶ್ರೀನಿವಾಸ ಶಾಸ್ತ್ರಿಗಳವರ ಕೈಗೆ ಪತ್ರಕರ್ತರು ಕೊಟ್ಟರು ಅದರ ಮೇಲೆ ಬಂದ ವಿಮರ್ಶೆಗಳು ಎಜುಕೇಷನಲ್ ರಿವ್ಯೂ ಪತ್ರಿಕೆಯಲ್ಲಿ ಪ್ರಸಿದ್ಧಗೊಂಡವು ಆ ಕಾಲದಲ್ಲಿ ಮೈಸೂರು ಸರ್ಕಾರದ ವಿದ್ಯಾ ಇಲಾಖೆಯವರು ಎಜುಕೇಶ್ನಲ್ ರಿವ್ಯೂ ಪತ್ರಿಕೆಯನ್ನು ಸಂಸ್ಥಾನದ ಎಲ್ಲಾ ವಿದ್ಯಾಶಾಲೆಗಳಿಗೂ ತಿಂಗಳು ತಿಂಗಳು ಕ್ರಮವಾಗಿ ಕಳಿಸುತ್ತಿದ್ದರು ನನ್ನ ಶಾಲೆಯಲ್ಲಿ ಇಂಗ್ಲಿಷ್ ಉಪಾಧ್ಯಾಯರಾಗಿದ್ದ ಕೆ ರಾಮಸ್ವಾಮಿ ಅಯ್ಯರ್ ಅವರಿಗೆ ಎಜುಕೇಷನಲ್ ರಿವ್ಯೂ ಬಂದ ದಿನ ಹಬ್ಬ ವಿದ್ಯಾರ್ಥಿಗಳನ್ನೆಲ್ಲ ಎದುರಿಗೆ ಕೂರಿಸಿಕೊಂಡು ಆ ಪತ್ರಿಕೆಯ ಲೇಖನಗಳನ್ನು ತಾವೇ ಓದುವರು ಒಂದೊಂದು ಸಾರಿ ವಿದ್ಯಾರ್ಥಿಗಳಿಂದ ಕೆಲವು ಲೇಖನಗಳನ್ನು ಓದಿಸುವರು ಆಗ ಗ್ರಂಥ ವಾಚನವು ಪಾಠಕ್ರಮದಲ್ಲಿ ಒಂದು ಅವಶ್ಯವಾದ ಅಂಶ ಉಚ್ಚಾರಣೆಯನ್ನು ಧ್ವನಿಯನ್ನು ಪರಿಷ್ಕಾರ ಅವರ ಅದರ ಉದ್ದೇಶ ವಿಮರ್ಶನಾ ಲೇಖನಗಳು ಎಜುಕೇಷನಲ್ ರಿವ್ಯೂ ಪತ್ರಿಕೆಯಲ್ಲಿ ನೆಸ್ಫೀಲ್ಡ್ ವೈಯಾಕರಣೀಯ ಇಂಗ್ಲಿಷ್ ವ್ಯಾಕರಣ ಗ್ರಂಥಗಳ ವಿಮರ್ಶನ ಲೇಖನಗಳು ಬಂದಾಗ ನಮ್ಮ ಮೇಷ್ಟ್ರರು ರಾಮಸ್ವಾಮಯ ರಾಮಸ್ವಾಮಯರವರಿಗೆ ಉತ್ಸಾಹದ ಆವೇಶ ಎಲ್ಲ ಕೆಲಸವನ್ನು ಬದಿಗಿರಿಸಿ ಆ ಲೇಖನಗಳನ್ನು ನಮಗೆ ಓದಿ ಹೇಳುತ್ತಿದ್ದರು ಆಟಿಕೆಗಳ ವಿಷಯ ಕೆಲವು ಇಂಗ್ಲಿಷ್ ಅಖ್ಯಾತ ಪ್ರತ್ಯಯಗಳ ರೂಪ ರೂಪಾಂತರಗಳು ಅವುಗಳಿಗೆ ತಕ್ಕ ಪ್ರಯೋಗ ಸಂದರ್ಭಗಳು ವಿಲ್ ಅಂಡ್ ಶಲ್ would and should, may and might, must and ought ಇವುಗಳ ಜೊತೆಗೆ ಕೆಲವು ಸರ್ವನಾಮ ಶಬ್ದಗಳ ಚರ್ಚೆಯೂ ಇತ್ತು ನೆಸ್ಫೀಲ್ಡ್ ವೈಯಾಕರಣಿ ಮಾಡಿದ್ದ ಕೆಲವು ಪ್ರಮಾದಗಳನ್ನು ಶ್ರೀನಿವಾಸ ಶಾಸ್ತ್ರಿಗಳು ತಮ್ಮ ವಿಮರ್ಶೆಯಲ್ಲಿ ಎತ್ತಿ ತೋರಿಸಿದ್ದರು ಅನೇಕ ಪ್ರಮಾಣಗಳನ್ನು ಕೊಟ್ಟು ಉದಾಹರಣೆಗಳೊಡನೆ ಪುಷ್ಟೀಕರಿ ಪುಷ್ಟೀಕರಿಸಿದ್ದರು ಅದರ ಪುಂಕಾನುಪುಂಕವಾಗಿ ಬೆಳೆದವು ಆ ಚರ್ಚೆ ಕೆಲವು ತಿಂಗಳು ನಡೆಯಿತು ಆ ದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದವರು ಶಾಸ್ತ್ರಿಗಳ ಜೊತೆಗೆ ಪ್ರೊಫೆಸರ್ ರಾಮನಾಥಯ್ಯರ್ ಪುದುಕೋಟೆಯ ಕಾಮೇಶ್ವರ ಅವರ ಸೋದರ ಶಂಕರ ಕಾಮೇಶ್ವರ ಅಯ್ಯರ್ ರಿಫಾರ್ಮರ್ ಪತ್ರಿಕೆಯ ಕೆ ನಟರಾಜನ್ ಇನ್ನು ಇಬ್ಬರು ಮೂವರು ದ್ರಾವಿಡ ಜನರು ಇವರು ಹೇಳಿದ ಕಕ್ಷಿಗಳಿಗೆ ಪ್ರತಿ ಕಕ್ಷಿಗಳಾಗಿ ಮುಂದೆ ಬಂದವರು ಬೆಂಗಳೂರಿನ ಜೆಎಚ್ ವಾಲ್ಟನ್ ಈತ ಸಿಂಥಿಸ್ ಎಂಬ ಗ್ರಂಥ ಬರೆದಿದ್ದ ಶೆಫರ್ಡ್ ಈತನು ವ್ಯಾಕರಣ ಗ್ರಂಥ ಬರೆದು ಪ್ರಸಿದ್ದನಾಗಿದ್ದ ಮೆಕ್ ಎಂಬಾತ ಇನ್ನೂ ಕೆಲವರು ಐರೋಪ್ಯರು ಅಥವಾ ಆಂಗ್ಲೋ ಇಂಡಿಯನರು ಈ ವಾದ ಅಯ್ಯರುಗಳು ಇಂಗ್ಲಿಷ್ ವ್ಯಾಕರಣದ ನಿಯಮಗಳನ್ನು ಹೇಳುವುದು ಪರಂಗಿಯವರು ಉತ್ತರ ಹೇಳ ಹೊರಟು ಹಲ್ಲು ಮುರಿದು ಹಿಂತಿರುಗುವುದು ಇದು ಬಾಲ್ಯದಲ್ಲಿದ್ದ ನಮಗೆ ಒಂದು ದೊಡ್ಡ ಚೋದ್ಯ ಇಂಗ್ಲಿಷ್ ಜನವನ್ನು ಅವರ ವ್ಯಾಕರಣದಲ್ಲಿಯೇ ನಮ್ಮ ಜನ ಸೋಲಿಸುತ್ತಿದ್ದಾರಲ್ಲ ಇದು ನಮ್ಮ ಮೆಚ್ಚುಗೆ ಈ ಚರ್ಚೆ ಎಂಟು ತಿಂಗಳು ನಡೆದ ಮೇಲೆ ನ್ಯಾಕ್ ಮಿಲನ್ ಕಂಪನಿಯವರೇ ತಮ್ಮ ಗ್ರಂಥಗಳನ್ನು ತಿದ್ದಿಸಿ ಪರಿಷ್ಕಾರ ಪಡಿಸುವುದಾಗಿ ಒಪ್ಪಿಕೊಂಡರು ಶ್ರೀನಿವಾಸ ಶಾಸ್ತ್ರಿಗಳವರ ಚರಿತ್ರೆಯಲ್ಲಿ ಇದೊಂದು ಕುತೂಹಲಕಾರಿಯಾದ ಪ್ರಕರಣ ಅವರನ್ನು ನಾನು ಕಾಣುವುದಕ್ಕೆ ಎಷ್ಟೋ ವರ್ಷಗಳ ಹಿಂದೆಯೇ ನಾನು ಅವರ ಪಾಂಡಿತ್ಯಕ್ಕೆ ಮನಸೋತಿದ್ದೇನೆಂಬುದಕ್ಕೆ ಋಷಿ ರುಜುವಾತಾಗಿ ಈ ಕತೆ ಹೇಳಿದೆ ಶ್ರೀನಿವಾಸ ಶಾಸ್ತಿಗಳನ್ನು ನಾನು ಮೊದಲು ಕಂಡದ್ದು ಸಾವಿರದ ಒಂಬೈನೂರ ಹತ್ತು ಹನ್ನೊಂದರಲ್ಲಿ ಎಂದು ಜ್ಞಾಪಕ ಪರಿಚಯ ಆರಂಭ ಅದಕ್ಕೆ ಹಿಂದೆಯೇ ಅವರು ಕಂಡಿದ್ದರು ಸಾವಿರದ ಅಕ್ಟೋಬರ್ನಲ್ಲಿ ದಸರಾ ಬರುವುದಕ್ಕೆ ಮುಂಚೆ ಒಂದು ರಾತ್ರಿ ಮೈಸೂರು ಸ್ಟ್ಯಾಂಡರ್ಡ್ಸ್ ಪತ್ರಿಕೆಯ ಶ್ರೀನಿವಾಸ ಅಯ್ಯಂಗಾರರು ನಾನು ಮದ್ರಾಸಿಗೆ ಹೋಗುವುದಕ್ಕಾಗಿ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆವು ಆ ಸಮಯದಲ್ಲಿಯೇ ಶ್ರೀನಿವಾಸ ಶಾಸ್ತ್ರಿಗಳು ಬೆಂಗಳೂರಿಗೆ ಬಂದದ್ದು ಅದೇ ರಾತ್ರಿ ಅದೇ ರೈಲಿನಿಂದ ಮದ್ರಾಸಿಗೆ ಹೋಗುವುದಕ್ಕಾಗಿ ನಾವು ರೈಲಿನೊಳಕೆ ಹತ್ತುತ್ತಿದ್ದೆವು ಅದನ್ನು ಕಂಡ ಶ್ರೀನಿವಾಸ ಅಯ್ಯಂಗಾರ್ಯರು ಶಾಸ್ತ್ರಗಳವರೆಗೆ ಹೋಗಿ ಮಾತನಾಡಿಸಿ ನಾನು ನಿಂತಿದ್ದ ಜಾಗಕ್ಕೆ ಕರೆತಂದು ನಮ್ಮಿಬ್ಬರಿಗೂ ಪರಿಚಯ ಮಾಡಿಸಿದರು ಇದು ಒಂದು ಕ್ಷಣ ಮಾತದಲ್ಲಿ ನಡೆದ ಕೆಲಸ ಆಮೇಲೆ ಅಯ್ಯಂಗಾರ್ಯರು ಶಾಸಿಗಳೊಡನೆ ನಡೆದು ಅವರನ್ನು ಅವರ ಗಾಡಿಯಲ್ಲಿ ಕೂಡಿಸಿ ಬಂದರು ನನಗೆ ಹೇಳಿದರು ಶ್ರೀನಿವಾಸ ಶಾಸ್ತ್ರಿಗಳು ದೊಡ್ಡ ಮನುಷ್ಯರು ಗೋಕಲಿಯವರ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಕಾರ್ಯಕ್ಕಾಗಿ ಬೆಂಗಳೂರಿಗೆ ಬಂದಿದ್ದರು ನೀನು ಅವರನ್ನು ಉತ್ತರೋತ್ತರ ಪರಿಚಯ ಮಾಡಿಕೊಳ್ಳಬೇಕಾದದ್ದು ಈಗ ನಿನ್ನ ವಿಷಯವನ್ನು ನಾನು ಅವರಿಗೆ ಸೂಕ್ಷ್ಮವಾಗಿ ಹೇಳಿದೆ ಅವರು ನನ್ನನ್ನು ಕೇಳಿದರು ಏನು ಸರ್ ನೀವು ಈ ಹುಡುಗರ ವಿಚಾರವನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ತಿಳಿದುಕೊಂಡಿದ್ದೀರೋ ಏಕೆಂದರೆ ಈ ಕಾಲದಲ್ಲಿ ಎಷ್ಟೋ ಮಂದಿ ದೇಶ ಸೋಗು ಹಾಕಿಕೊಂಡು ನಿಮ್ಮಂತವರಲ್ಲಿ ನನ್ನಂಥವರಲ್ಲಿ ಬರುತ್ತಾರೆ ನಮ್ಮೊಡನೆ ಮಾತನಾಡಿದ ನಟನೆ ತೋರಿಸಿ ಆಮೇಲೆ ಪೊಲೀಸಿನವರಿಗೆ ನಮ್ಮ ವಿಷಯದಲ್ಲಿ ಗೋಪ್ಯವಾಗಿ ಚಾಡಿ ಹೇಳುತ್ತಾರೆ ಹೀಗೆಂದು ಶಾಸ್ತಿಗಳು ಕೇಳಿದರಂತೆ ಆಗಿನ ದೇಶ ವಾತಾವರಣ ಹಾಗಿತ್ತು ಶಂಕರಮಠದ ಉಪನ್ಯಾಸ ಸಾವಿರದ ಒಂಬೈನೂರ ಒಂಬತ್ತು ಹತ್ತರಲ್ಲಿ ಶಾಸ್ತ್ರಿಗಳು ಸರ್ವೇಸ್ ಆಫ್ ಇಂಡಿಯಾ ಸೊಸೈಟಿಯ ಪ್ರಚಾರ ಕಾರ್ಯಕ್ಕಾಗಿ ಬೆಂಗಳೂರಿಗೆ ಬಂದಿದ್ದರು ಆಗ ಅವರು ಶಂಕರಮಠದ ಉಪನ್ಯಾಸ ಮಾತನಾಡಿದ್ದು ನನಗೆ ಜ್ಞಾಪಕವಿದೆ ಸೊಗಸಾದ ಇಂಗ್ಲಿಶ ವಿಷಯವೂ ಸೊಗಸಾದದ್ದು ನಮ್ಮ ದೇಶೋದ್ದಾರದ ಪ್ರಯತ್ನವು ಸಾವಧಾನವಾಗಿಯೇ ಮೆಟ್ಟಲು ಮೆಟ್ಟಲಾಗಿಯೇ ನಡೆಯತಕ್ಕದ್ದಾಗಿದೆ ತಾಜಮಹಲ್ ಕಟ್ಟಡವನ್ನು ಕಟ್ಟಿದ ಶಿಲ್ಪಿಗಳು ಹೇಗೆ ಸಾವಕಾಶವಾಗಿ ಕಲ್ಲು ಕಲ್ಲನ್ನು ಅಳೆದು ಚೊಕ್ಕಟ್ಟಪಡಿಸಿ ನಯಮಾ ಗೋಡೆ ಗೋಪುರಗಳನ್ನೆಬ್ಬಿಸಿದರೋ ನಾವು ಹಾಗೇ ಜಾಗರೂಕರಾಗಿ ನಯವಂತರಾಗಿ ದೇಶ ಮಾಡಬೇಕಾಗಿದೆ ಎಂದು ಸೂಚಿಸಿದರು ನಾನು ಈ ಭಾಷಣವನ್ನು ಕುರಿತು ನನ್ನ ಮಿತ್ರರಲ್ಲಿ ಟೀಕೆ ಮಾಡುವಾಗ ಹೆಚ್ಚಿನ ಉತ್ಸಾಹವನ್ನು ತೋರಿಸಲಿಲ್ಲ ವಿಷಯವೂ ಸಾಮಾನ್ಯ ಭಾಷಾ ಶೈಲಿಯೂ ಸಾಮಾನ್ಯ ಎಂದೆ ನನ್ನ ಸ್ನೇಹಿತರಲ್ಲಿ ಕೆಲವರು ಇದು ಅತ್ಯಾಕ್ಷೇಪಣೆ ಎಂದರು ಇನ್ನು ಕೆಲವರು ಇದು ಅಸಹನೀಯ ಮಾತು ಎಂದರು ನೀನು ಹಾಗೆ ಮಾತನಾಡು ನೋಡೋಣ ಎಂದು ಕೆಲವರು ಮೊದಲಿಸಿದರು ನಾನು ಆ ಸ್ನೇಹಿತರು ಮಾಡಿದ ಆಕ್ಷೇಪವನ್ನು ಒಪ್ಪಿಕೊಂಡೆ ನಾನು ಆಡಿದ ಮಾತು ದುರಹಂಕಾರದೇ ಶಾಸ್ತಿಗಳ ವಾಕಿನ ಸೌಲಭ್ಯ ಲಾಲಿಕೆಯ ಮೊದಲಾದ ಗುಣಗಳ ಸೌಂದರ್ಯವನ್ನು ನಾನು ಕಂಡುಕೊಂಡದ್ದು ಅಲ್ಲಿಂದ ಎರಡು ವರ್ಷ ಕಳೆದ ಮೇಲೆ ಮೊದಲು ಉದಾಸೀನಾಗಿದ್ದು ಅನಂತರ ಶಿಷ್ಯಪೆಟ್ಟಕ್ಕೆ ಒದ್ದಾಡಿದವನು ನಾನು